श्री श्रीगुरभ्यो नम हरी ओ श्रीगणेशा नम श्रीमद्गुर शंकराचार्य श्री श्रीश्री आदिशंकर भगवोत्दपूज्य नमी सु ಸದ್ಗುರುಗಳಾದ ವೇದಾಂತವಾರಿ ವಿದ್ವಾನ್ ಡಾಕ್ಟರ್ ಕೆ ಜಿ ಸಬ್ ಸುಬ್ರಾಯ ಚರಣಗಳಲ್ಲಿ ವಂದಿಸುತ್ತ ಪರಮ ಪೂಜ್ಯರಾದ ಬ್ರಹ್ಮಭೂತರಾದ ಬ್ರಹ್ಮ ಬ್ರಹ್ಮನಿಷ್ಠರಾದಂತಹ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರನ್ನು ಶರಣು ಆತ್ಮಬೋಧ ಎನ್ನತಕ್ಕಂತಹ ಈ ಒಂದು ಅದ್ವೈತ ವೇದಾಂತ ಪ್ರಕರಣ ಆತ್ಮದ ಜ್ಞಾನವನ್ನು ತಿಳಿಸ್ತಕ್ಕಂತಹ ಆತ್ಮದ ಬಗೆಗಿನ ಸ್ವರೂಪ ತಿಳಿಸ್ತಕ್ಕಂತಹ ಶಂಕರಾಚಾರ್ಯರ ಒಂದು ಕೃತಿಯ ಬಗ್ಗೆ ನೋಡೋಣ ಇದೊಂದು ಚಿಕ್ಕ ಪ್ರಕರಣ ವೇದಾಂತ ಇದರಲ್ಲಿ ವೇದಾಂತ ಬೋಧಿತನಾಗಿರ್ತಕ್ಕಂತಹ ಆತ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದವನು ಸಮಸ್ತ ಜಗತ್ಕಾರಣವಾದಂತಹ ಬ್ರಹ್ಮಸ್ವರೂಪನು ಆಗಿದ್ದಾನೆ ಎಂಬುದನ್ನು ಬಗೆ ಉಪಮಾನಗಳಿಂದ ಸರಳವಾದ ಭಾಷೆಯಲ್ಲಿ ಹೇಳಿದ್ದಾರೆ ಆದ್ದರಿಂದ ವೇದಾಂತ ವಿಚಾರವನ್ನು ಮಾಡುವವರಿಗೆ ಇದೊಂದು ಅಮೂಲ್ಯವಾದ ಪ್ರಕರಣವಾಗಿರ್ತದೆ ಇದರಲ್ಲಿ ಸುಮಾರು ಅರವತ್ತೆಂಟು ಶ್ಲೋಕಗಳಲ್ಲಿ ಕವಿ ಶಂಕರರು ಕವಿತಾಧಾರೆಯನ್ನೇ ಪ್ರತಿ ಪ್ರತಿಯೊಂದು ಶ್ಲೋಕವೂ ಕೂಡ ಒಂದೊಂದು ರೂಪಕ ಅಥವಾ ಉಪಮಾನದಿಂದ ಕೂಡಿರತಕ್ಕಂಥ ಒಂದು ಚಿತ್ರ ಒಂದೊಂದು ಚಿತ್ರವೂ ಮನಸ್ಸಿನಲ್ಲಿ ಬೇರೂರುವಂಥದ್ದಾಗಿ ಖಚಿತವಾಗಿ ಬಿಡಿಸಿದಂಥ ಮೂರ್ತಿವತ್ತಾದ ಒಂದು ವೇದಾಂತದಲ್ಲಿ ಮೊದಲ ಹೆಜ್ಜೆಯನ್ನುಹ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ವೇದಾಂತದ ಉದಾತ್ತ ತತ್ವಗಳನ್ನು ನೇರವಾಗಿ ನಾಟುವಂತೆ ಹೊಡೆಯುವ ಸುತ್ತಿಗೆಯ ಪೆಟ್ಟುಗಳು ಅಂಥೇಳಿ ಸ್ವಾಮಿ ಚಿನ್ಮಯಾನಂದರು ಹೇಳ್ತಾರೆ ಈ ಕೃತಿಯ ಬಗ್ಗೆ ಇದರಲ್ಲಿ ಮುಖ್ಯವಾಗಿ ಸಚಿದಾನಂದ ಸರಸ್ವತಿ ಸ್ವಾಮೀಜಿಯ ಸ್ವಾಮೀಜಿಯವರು ಸುಮಾರು ಹದಿಮೂರು ಅಧ್ಯಾಯಗಳನ್ನು ಮಾಡಿದ್ದಾರೆ ವಿಚಾರಗಳ ಒಂದು ಆಧಾರದಲ್ಲಿ ಇದರಲ್ಲಿರ್ತಕ್ಕಂಥ ವಿಚಾರಗಳ ಆಧಾರದಲ್ಲಿ ಒಂದು ಅವತರಣಿಕೆ ಅಂತೇಳಿ ಆಮೇಲೆ ಮೋಕ್ಷಕ್ಕೆ ಸಾಧನ ಜಗದ್ಭ್ರಮಿ ಆತ್ಮನ ಸೋಪಾಧಿಕ ರೂಪ ಆತ್ಮಾನಾತ್ಮ ವಿವೇಕ ಆತ್ಮ ಮತ್ತು ಅನಾತ್ಮ ಅದರ ವಿವೇಕ ಜ್ಞಾನ ವಿವೇಚನೆ ಆತ್ಮ ಯಾವುದು ಅನಾತ್ಮ ಯಾವುದು ಅಂತೇಳಿ ಆತ್ಮನ ನಿಜವಾದ ಸ್ವರೂಪ ಆಮೇಲೆ ಜೀವ ಪರಮಾತ್ಮ ಐಕ್ಯ ಸಾಧನೆಯ ಅವಶ್ಯಕತೆ ಅವಶ್ಯಕತೆ ಜ್ಞಾನದಿಂದ ಆಗುವ ಫಲ ಜೀವನ್ಮುಕ್ತಿ ವಿಧೇಹಮುಕ್ತಿ ಬ್ರಹ್ಮಸ್ವರೂಪ ಬ್ರಹ್ಮಪಾಪ್ತಿ ಪ್ರಾಪ್ತಿಯು ಯಾರಿಗಾಗುವುದು ಇವೆಷ್ಟು ವಿಚಾರಗಳು ಇದರಲ್ಲಿ ಅಧ್ಯಾಯಗಳಿವೆ ಈಗ ओम आत्मबोधवणिके तपो भीक्षीण वीतरागिनां वीतरागिण मुूणमेक्ष आत्मबोधो विधीये तपस्सुद क्षीण पपस्सुता ಪಾಪಗಳನ್ನು ಕ್ಷಯಿಸಿಕೊಂಡವರು ಪಾಪಗಳನ್ನು ನಾಶ ಮಾಡಿಕೊಂಡವರು ಕಳೆದುಕೊಂಡವರು ಯಾರಿದ್ದಾರೆ ಶಾಂತಾನ ಅದರಿಂದ ಶಾಂತರಾಗಿ ಪುನೀತರಾಗಿ ಕ್ಷೀಣ ಪಾಪರಾದಂತಹ ಶ ಮನಃಶಾಂತಿ ಹೊಂದಿದಂತಹ ಮನಸ್ಸನ್ನು ಶಮನಗೊಳಿಸಿದಂತಹ ಉದ್ವೇಗರಹಿತರಾದಂತಹ ನಿರುದ್ವೇಗಗಳು ಅನುದ್ವೇಗಿಗಳ ಅನುದ್ವಿಗ್ನರಾದಂತಹ ವೀತರಾಗಿಣಾಂ ರಾಗವನ್ನು ಕಳೆದುಕೊಂಡಂತಹ ಅಂದರೆ ಆಸೆಯನ್ನು ಕಳೆದುಕೊಂಡಂತಹ ವೈರಾಗ್ಯವನ್ನು ಹೊಂದಿದಂತಹ ಮುಕ್ಷೂಣ ಮುಮುಕ್ಷುಗಳಿಗೆ ಅಂದರೆ ಮೋಕ್ಷವನ್ನು ಬಯಸ್ತಕ್ಕಂಥವರಿಗೆ ಅಯಂ ಆತ್ಮಬೋಧೋ ವಿಧೀಯತೆ ಬೇಕಾಗತಕ್ಕಂತಹ ಈ ಆತ್ಮಬೋಧವನ್ನು ತಿಳಿಸುತ್ತೇವೆ ಅಂಥವರಿಗೆ ಅಗತ್ಯವಾಗಿರತಕ್ಕಂತಹ ಈ ಆತ್ಮಬೋಧ ಆತ್ಮ ಅಂದರೆ ಏನು ಅಂದರೆ ಮೋಕ್ಷವನ್ನು ಬಯಸ್ತಕ್ಕಂಥದ್ರು ಈ ಆತ್ಮದ ಸ್ವರೂಪದ ಅಗತ್ಯ ಇದೆ ಹಾಗಾಗಿ ಇದನ್ನು ಹೇಳ್ತಾ ಇದ್ದೇನೆ ಅಂತೇಳಿ ಶಂಕರಾಚಾರ್ಯರು ಹೇಳ್ತಾರೆ ಅಂದರೆ ತಪಸ್ಸಿನಿಂದ ಪಾಪವನ್ನು ನಾಶ ಮಾಡಿಕೊಂಡಿರುವ ಮನಸ್ಸಿನಲ್ಲಿ ಶಾಂತಿ ಪಡೆದಿರುವ ರಾಗರಹಿತವಾದ ಮುಖುಗಳಿಗೆ ಅಪೇಕ್ಷಣೀಯವಾದ ಈ ಆತ್ಮಬೋಧವು ವಿಧಿಸಲ್ಪಟ್ಟಿದೆ ಅಂತೇಳಿ ವಿಧೀಯತೆ ಜಗದ್ಗುರುಳಾದ ಆದಿಶಂಕರರು ಸ್ವತಃ ತತ್ವವನ್ನು ತಿಳಿದವರಾಗಿದ್ದು ಈ ಪುಸ್ತಕವನ್ನು ಅಧ್ಯಯನ ಮಾಡುವವರಿಗೆ ಕೆಲವು ಅರ್ಹತೆಗಳನ್ನು ಇಲ್ಲಿ ಸೂಚಿಸ್ತಾರೆ ಅಂದರೆ ಈ ಶ್ಲೋಕ ಅನುಬಂಧ ಚತುಷ್ಟಯ ನಾಲ್ಕು ವಿಧವಾದ ವಿಷಯಗಳನ್ನು ಸೂಚಿಸುತ್ತದೆ ಆಚಾರ್ಯರಲ್ಲಿ ಸಾಮಾನ್ಯ ಜನರಿಗೆ ಸುಲಭವಾದ ಒಂದು ಗ್ರಂಥವನ್ನು ರಚಿಸ್ತಾ ಎಂಬುದನ್ನು ನಾವು ಗಮನಿಸುವಾಗ ನಮಗೆ ಅವರು ಸೂಚಿಸ್ತಕ್ಕಂಥ ಅರ್ಹತೆಗಳ ಅವಶ್ಯಕತೆ ಅರಿವಾಗ್ತದೆ ಅಂದ್ರೆ ಸುಲಭವಾದ ಪುಸ್ತಕ ಆದರೂ ಅದನ್ನು ಓದಬೇಕಿದ್ರೆ ಏನೇನು ಯೋಗ್ಯತೆಗಳು ಬೇಕು ಅನುಬಂಧ ಚತುಷ್ಟಯ ಅಂತ ಹೇಳಿದರೆ ಅದರ ನಾಲ್ಕು ಯಾವುದೇ ಒಂದು ಗ್ರಂಥವನ್ನು ಹ್ಞೂ ಅಧ್ಯಯನ ಮಾಡಬೇಕಿದ್ದರೆ ಅದಕ್ಕೆ ಒಂದು ಅಧಿಕಾರ ಅಧಿಕಾರಿ ಯಾರು ಹ್ಞೂ ಸಂಬಂಧ ಹ್ಞೂ ಅಧಿಕಾರಿ ವಿಷಯ ಸಂಬಂಧ ಮತ್ತು ಪ್ರಯೋಜನ ಅಂದರೆ ನಾಲ್ಕು ಯಾವುದೇ ಗ್ರಂಥಗಳಿಗೆ ಆ ಗ್ರಂಥದ ಅಧ್ಯಯನಕ್ಕೆ ಯಾರು ಅಧಿಕಾರಿ ಯಾರು ಯೋಗ್ಯ ಯಾರು ಅರ್ಹತೆ ಉಳ್ಳವ ಯಾವ ಅರ್ಹತೆ ಉಳ್ಳವ ಒಂದು ಆಮೇಲೆ ವಿಷಯ ಅದರಲ್ಲಿರ್ತಕ್ಕಂಥ ವಿಷಯ ಯಾವುದು ಆಮೇಲೆ ಸಂಬಂಧ ಈ ಅಧಿಕಾರಿಗೂ ಆ ವಿಷಯಕ್ಕೂ ಸಂಬಂಧ ಉಂಟಾಗಿಲ್ಲವೋ ಅಂದರೆ ಇಬ್ಬ ವೈದ್ಯಕೀಯ ಶಿಕ್ಷಣವನ್ನು ಒಬ್ಬ ಕಲಿಯಬೇಕು ಅಂತ ಇರುವವ ವೇದಾಂತ ಪುಸ್ತಕವನ್ನು ಓದುವ ಅಗತ್ಯ ಇಲ್ಲ ಅದಕ್ಕೂ ಆ ಒಬ್ಬ ವೇದಾಂತ ವಿಚಾರವನ್ನು ಬಯಸ್ತಕ್ಕಂಥವೋ ಅಥವಾ ಮೋಕ್ಷವನ್ನು ಬಯಸ್ತಕ್ಕಂಥ ಅವನು ಅದಕ್ಕೆ ಸಂಬಂಧಿಸಿದ ಪುಸ್ತಕವನ್ನು ಓದಬೇಕು ಅವರವರ ಅಧಿಕಾರ ಹೇಗಿದೆ ಅಂತ ಹೇಳಿದರೆ ಅವನವನ ಆಸಕ್ತಿಯ ಮೇಲೆ ಒಂದು ಮುಮುಕ್ಷುತ್ವ ಅಂತ ಹೇಳಿದಾಗೆ ಅಂದರೆ ಮೋಕ್ಷ ಆಕಾಂಕ್ಷೆ ಇರತಕ್ಕಂಥವರು ಮೋಕ್ಷ ಶಾಸ್ತ್ರಗಳನ್ನು ಓದಬೇಕು ಅದಿಲ್ಲದಿದ್ದರೆ ಅಗತ್ಯ ಇಲ್ಲ ಅದನ್ನು ಓದುವಂಥದ್ದು ಹಾಗೆ ಅಧಿಕಾರಿ ವಿಷಯ ಅದರಲ್ಲಿರೋ ವಿಷಯ ಯಾವುದು ಅದಕ್ಕೆ ಅಧಿಕಾರಿಯಾರು ಆ ವಿಷಯಕ್ಕೆ ಅದರ ಆಸಕ್ತಿ ಇರ್ತಕ್ಕಂಥವನು ಆಮೇಲೆ ಸಂಬಂಧ ಅವೆರಡು ನಡುವಿನ ಸಂಬಂಧ ಸರಿಯಾಗಿದೆಯೋ ಇಲ್ವೋ ಇದು ಮೂರನೆಯದು ನಾಲ್ಕನೇದು ಪ್ರಯೋಜನ ಆ ಅಧಿಕಾರಿಗೆ ಈ ವಿಷಯದ ಸಂಬಂಧದಿಂದ ಏನಾದರೂ ಪ್ರಯೋಜನ ಇದೆಯಾ ಈ ಗ್ರಂಥದ ವಿಷಯದಿಂದ ಇವಿಷ್ಟು ನಾಲ್ಕು ಮುಖ್ಯವಾಗಿ ಒಂದು ಗ್ರಂಥಕ್ಕೆ ಇರಬೇಕಾದ ಹಾಗೂ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ಇರಬೇಕಾದಂಥ ಅರ್ಹತೆಗಳು ಹೀಗೆ ಈ ಅನುಬಂಧ ಚತುಷ್ಟಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯರು ಅಂದರೆ ಸ್ವತಃ ಉತ್ತಮ ಮಾರ್ಗದರ್ಶಿಗಳಾದಂತಹ ಶಂಕರಾಚಾರ್ಯರಿಗೆ ತಾನು ಯಾರನ್ನು ಕುರಿತು ಈ ಪಾಠಗಳನ್ನು ಹೇಳ್ತಾ ಇದ್ದೇನೆ ಎಂಬ ಅರಿವು ಚೆನ್ನಾಗಿದೆ ಅಂದರೆ ಆಡಂಬರಯುಕ್ತವಾದ ಬಹು ಪ್ರೌಢಿಮೆಯಿಂದ ಕೂಡಿದ ವಾದವಿವಾದ ಭರಿತವಾದ ಶೈಲಿ ಸಾಮಾನ್ಯ ಜನರಿಗಾಗಿ ಬರೆಯುವಾಗ ಪ್ರಯೋಜನವಾಗಲಿಕ್ಕಿಲ್ಲ ತುಂಬ ಪ್ರೌಢವಾದಂಥದ್ದು ಗಂಭೀರವಾದದ್ದು ತುಂಬ ಕಾವ್ಯಮಯವಾದದ್ದು ಅಥವಾ ತುಂಬ ಗಹನವಾಗಿ ಅತ್ಯಂತ ಆ ರೀತಿಯಾಗಿ ಬರೆದ್ರೆ ಅದು ಸಾಮಾನ್ಯರಿಗೆ ಪ್ರಯೋಜನ ಆಗಲಿಕ್ಕಿಲ್ಲ ಹಾಗಾಗಿ ಯೋಗ್ಯ ಯಾರಿದು ಅಂದರೆ ಸಾಮಾನ್ಯ ವ್ಯಕ್ತಿಗೆ ಇರತಕ್ಕಂಥದ್ದು ಅಂಥೇಳಿ ತಪೋಭಿ ಕ್ಷೀಣ ಪಾಪಾನಂ ಅಂಥೇಳಿ ಅದರ ಅಧಿಕಾರ ಯಾರಿಗೆ ಅಧಿಕಾರಿಗಳು ಯಾರು ಅಂತೇಳಿ ಇದರಲ್ಲಿ ಹೇಳ್ತಾರೆ ಅವರು ಆಮೇಲೆ ಹೇಳತಕ್ಕಂಥ ವಿಷಯ ಏನು ಉಪಯೋಗಾಯ ಮುಕ್ಷುಗಳಿಗೆ ಬೇಕಾದಂಥ ವಿಷಯ ಇದೆ ಸಂಬಂಧ ನೋಡಿ ಮುಕ್ಷುಗಳಿಗೆ ಅಂದರೆ ತಪೋಸ್ಸಿನಿಂದ ಪಾಪವನ್ನು ಕಳ್ಕೊಂಡ ಕಳ್ಕೊಂಡವರಿಗೆ ಮೋಕ್ಷವು ಸಂಬಂಧಪಡ್ತದೆ ಮೋಕ್ಷ ಹತ್ತಿರ ಆಗ್ತದೆ ಅವರಿಗೆ ಹಾಗಾಗಿ ಆ ಮೋಕ್ಷ ವಿಚಾರವನ್ನು ಇದರಲ್ಲಿ ಹೇಳಿದೆ ಆಮೇಲೆ ಪ್ರಯೋಜನ ಏನು ಪ್ರಯೋಜನ ಕೂಡ ಆತ್ಮಜ್ಞಾನ ಉಂಟಾಗ್ತದೆ ತನ್ನ ಮೂಲಕ ಮೋಕ್ಷ ಆಗುವಂಥದ್ದು ಹೀಗೆ ಈ ಶ್ಲೋಕದಲ್ಲಿ ಆತ್ಮಬೋಧ ಎನ್ನುವಂತಹ ಪದ ವಿಷಯವನ್ನು ನಿರ್ದೇಶಿಸ್ತದೆ ಇದರಲ್ಲಿರುವ ವಿಷಯ ಏನು ಆತ್ಮಬೋಧವು ವಿಧೀಯತೆ ಅಂಥೇಳಿ ಹಾಗಾಗಿ ಅಧಿಕಾರಿ ಯಾರು ತಪಸ್ಸಿನಿಂದ ಕ್ಷೀಣ ಪಾಪರಾದಂತಹ ಶಾಂತರಾದಂತಹ ವೀತರಾಗಿಗಳಾದಂತಹ ಮುಮುಕ್ಷುಗಳು ಅವರು ಅಧಿಕಾರಿಗಳಾಯಿತು ವಿಷಯ ಏನು ಇದರಲ್ಲಿ ಆತ್ಮಬೋಧ ಮುಮುಕ್ಷು ಎನ್ನುವಂತಹ ಶಬ್ದ ತನ್ನನ್ನು ತಾನೇ ಬಂಧನದಿಂದ ಬಿಡಿಸಿಕೊಳ್ಳಬೇಕೆನ್ನುವಂತಹ ತೀವ್ರವಾದ ಆಕಾಂಕ್ಷೆ ಈ ಗ್ರಂಥದ ಫಲವಾದ ಮುಕ್ತಿ ಅಥವಾ ಮಾನವ ತನ್ನನ್ನು ಈ ಭವ ಬಂಧನದಿಂದ ಬಿಡಿಸಿಕೊಳ್ಳುವುದನ್ನು ಸೂಚಿಸ್ತದೆ ಈ ಪುಸ್ತಕವನ್ನು ಅಭ್ಯಾಸ ಮಾಡಿದ ಪ್ರಯೋಜನವನ್ನು ಹೊಂದಲಿಕ್ಕೆ ಈ ನಾಲ್ಕು ಅರ್ಹತೆಗಳನ್ನು ಹೊಂದಿರುವ ಮಾತ್ರ ಸಾಧ್ಯ ಯಾವುದಿಲ್ಲ ನಾಲ್ಕು ಸತ್ಯಾಸತ್ಯ ವಸ್ತುಗಳ ವಿವೇಚನೆ ಅಥವಾ ಆತ್ಮಾನಾತ್ಮ ವಿವೇಕ ಅಂತ ಹೇಳ್ತಾರೆ ಆಮೇಲೆ ಅಸತ್ಯ ವಸ್ತುವಿನಲ್ಲಿ ಅನಾಸಕ್ತಿ ಇಹಾಮೂತ್ರ ಫಲಭೋಗ ವಿರಾಗ ಇಲ್ಲಿ ಇಹ ಅಮೂತ್ರ ಅಂದರೆ ಅಲ್ಲಿ ಪರಲೋಕದಲ್ಲಿ ಫಲಭೋಗ ವಿರಾಗ ಯಾವುದೇ ಫಲದ ಆಸೆ ಭೋಗದ ಆಸೆ ಇಲ್ಲದಿರುವಂಥದ್ದು ವಿರಾಗ ಅನಾಸಕ್ತಿ ಶಮ ಶಮದಮಾದಿ ಷಟ್ ಸಂಪತ್ತಿ ಶಮ ಮುಂತಾದಂಥ ಆರು ವಿಧವಾದಂತಹ ಸಾಧನ ಸಂಪತ್ತುಗಳು ಶಮ ತಮ ತಿತಿಕ್ಷ ಉಪರತಿ ಮುಂತಾದಂತಹ ಷಟ್ ಸಂಪತ್ತು ಆರು ಸಂಪತ್ತುಗಳು ಧೃತಿ ಇನ್ನು ಕೊನೆಯದಾಗಿ ತನ್ನನ್ನು ತಾನೇ ತಿಳಿದುಬೇಕು ಕೊಳ್ಕೊಳ್ಳಬೇಕಂಥ ತೀವ್ರ ಆಸಕ್ತಿ ಅದೇ ಮುಮೋಕ್ಷತ್ವ ಮೋಕ್ಷ ಬಿಡುಗಡೆ ಹೊಂದಬೇಕೆನ್ನತಕ್ಕಂಥದ್ದು ಹೀಗೆ ನಮ್ಮ ನಿತ್ಯ ಜೀವನದ ಸಂಬಂಧದಲ್ಲಿ ಪ್ರತಿಯೊಂದು ವ್ಯವಹಾರವನ್ನು ಜೀವನದೊಂದು ಉನ್ನತ ಗುರಿಗಾಗಿ ಸಮರ್ಪಿಸಿ ನಮ್ಮನ್ನು ನಾವೇ ದೈವತ್ವದ ಮಾರ್ಗದಲ್ಲಿ ನಡೆಯುವಂತೆ ಮಾಡುವಂತಹ ನಮ್ಮ ಸಂಯಮಯುತವಾದ ಜೀವನದ ಪ್ರತಿಯೊಂದು ಪ್ರಯತ್ನವು ತಪಸ್ಸು ಅಂತೇಳಿ ಎನಿಸಿಕೊಳ್ತದೆ ಸಂಯಮಯುತವಾದ ಜೀವನ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ತೀರ್ಥಯಾತ್ರೆ ಉಪವಾಸ ಜಪ ಧ್ಯಾನ ಎಲ್ಲ ಸಂಯಮಯುತ ಆಧ್ಯಾತ್ಮ ಚಟುವಟಿಕೆಯು ತಪಸ್ಸೆ ಇಂತಹ ವಿವಿಧ ಕಾರ್ಯಗಳಿಂದ ನಮ್ಮ ಪಾಪವು ಕ್ಷೀಣ ಹೊಂದುತ್ತದೆ ಪಾಪ ನಾವು ಮಾಡುವ ಕಾರ್ಯದಲ್ಲಿಲ್ಲ ಇಲ್ಲ ಆದರೆ ಅದು ಕಾರ್ಯದಿಂದಾಗಿ ನಮ್ಮ ಮನಸ್ಸಿನಲ್ಲಿ ಉದ್ಭವಿಸುವ ಅದರಂತೆಯೇ ಪುನಃ ಪುನಃ ಅದೇ ಕಾರ್ಯವನ್ನು ಮಾಡಲು ತತ್ಪರರಾಗುವಂಥ ಪ್ರೇರಣೆಯಲ್ಲಿ ಅಥವಾ ವಾಸನೆಯಲ್ಲಿ ಇದೆ ಪಾಪ ನಾವು ಮಾಡುವ ಕಾರ್ಯದಲ್ಲಿಲ್ಲ ಒಂದು ಮಾಡಿದರೆ ಅದನ್ನೇ ಪುನಃ ಪುನಃ ಮಾಡಬೇಕು ಅಂತೇಳಿ ಅನ್ನಿಸ್ತಕ್ಕಂಥ ಮನಸ್ಸಿನಲ್ಲಿ ಉದ್ಗ ಉದ್ಭವಿಸುವಂಥ ಏನಿದೆ ಈ ರೀತಿಯ ವಾಸನೆ ನಮ್ಮ ನಾವು ಸಂಯಮವನ್ನು ಅಭ್ಯಾಸ ಮಾಡುವಾಗ ಕಡಿಮೆ ಅಥವಾ ಕ್ಷೀಣವಾಗ್ತದೆ ಹೀಗೆ ನಾವು ದೈವಾರ್ಪಿತವಾದಂಥ ತಪಸ್ಸುಗಳಿಂದ ಉದ್ದೇಶಪೂರ್ವಕವಾಗಿ ಭಗವದರ್ಪಣ ಬುದ್ಧಿಯನ್ನು ಮಾಡಿದಂಥ ತಪಸ್ಸುಗಳಿಂದ ಉದ್ದೇಶಪೂರ್ವಕವಾಗಿ ನಮ್ಮ ಭೌತಿಕ ವಿಕ್ಷೇಪಗಳನ್ನು ನಿಧಾನಿಸಿ ಕಮ್ಮಿ ಮಾಡಿ ಮನಸ್ಸನ್ನು ಶಾಂತಗೊಳಿಸಿದಾಗ ಸ್ವಾಭಾವಿಕವಾಗಿ ನಮ್ಮ ಅಂತಃಕರಣದಲ್ಲಿ ಒಂದು ವಿಧವಾದಂಥ ಸಹಜ ಶಾಂತಿ ನೆಲೆಗೊಳ್ಳುತ್ತದೆ ಹಾಗೆ ಮನಸ್ಸು ಸಮಾಧಾನ ಹೊಂದಿದಾಗ ಆಸೆಗಳ ಆಸಕ್ತಿಗಳ ಗತಿ ಕೂಡ ಅತ್ಯಂತ ಕಡಿಮೆ ಹೀಗೆ ತಪಸ್ಸಿನಿಂದ ತನ್ನ ಪಾಪವನ್ನು ಕ್ಷೀಣಿಸಿ ಅದರಿಂದ ತನ್ನಲ್ಲಿ ಒಂದು ವಿವಾದ ಸಮಾಧಾನ ಶಾಂತಿಯನ್ನು ನೆಲೆಗೊಳಿಸಿ ತಾತ್ಕಾಲಿಕವಾಗಿ ಆಸೆ ಆಕಾಂಕ್ಷೆಗಳು ಸ್ತಬ್ಧವಾಗಿರುವಂತಹ ಓರ್ವ ವ್ಯಕ್ತಿ ತಾತ್ಕಾಲಿಕವಾಗಿ ಶಾಶ್ವತವಾಗಿ ಆಗಿಲ್ಲ ಸಾಧಕ ಅಂತ ಹೇಳ್ತಾನೆ ಅಂಥವನಿಗೆ ಈಗಾಗಲೇ ಸಾಧಿಸಿದವನಲ್ಲ ಸಿದ್ಧಪುರುಷನಲ್ಲ ಜ್ಞಾನಿಯಲ್ಲ ಆದರೆ ಜಿಜ್ಞಾಸು ಜ್ಞಾತು ಇಚ್ಛಾ ಯಸ್ಯ ಅಸ್ತಿ ಸಹ ತಿಳಿಯಲು ಉಳ್ಳವ ಮುಮುಕ್ಷು ಮೋಕ್ಷದ ಇಚ್ಛೆ ಉಳ್ಳವ ಈಗಾಗಲೇ ಮುಕ್ತನಲ್ಲ ಅಂಥವನು ನಿಜವಾಗಿಯೂ ತನ್ನ ವ್ಯಕ್ತಿತ್ವ ಬಂಧನದಿಂದ ಬಿಡಿಸಿಕೊಳ್ಳಬೇಕೆನ್ನುವಂಥ ಪ್ರಬಲವಾದ ಆಸೆಯುಳ್ಳವನಾದರೆ ವ್ಯಕ್ತಿತ್ವದ ಬಂಧನ ನಾನಿಂಥವಾ ನಾನಂಥವಾಂಥಕ್ಕದ್ಧ ಅಂತೇಳಿ ಹೇಳಿದಾಗೆ ಅವನ್ನೆಲ್ಲ ಬಿಡಬೇಕು ಅಂತೇಳಿದರೆ ಕೀರ್ತಿಯ ಪ್ರತಿಷ್ಠೆಯ ಮುಂತಾದ ಹಂಬಲವನ್ನು ಬಿಡಬೇಕು ಅಂತ ಹೇಳುವಂತಹ ಮುಂತಾದ ಉಪಾಧಿಗಳ ಸಂಬಂಧದಿಂದ ಬಿಡಿಸಿಕೊಳ್ಳಬೇಕಂತ ಪ್ರಬಲ ಆಸೆ ಉಳ್ಳವನಾದರೆ ಅಂಥವನು ಆತ್ಮಬೋಧದ ಅಧ್ಯಯನಕ್ಕೆ ಅರ್ಹ ಅಂತೇಳಿ ಹೇಳ್ತಾರೆ ಈ ಶ್ಲೋಕವು ಯಾರನ್ನು ಅನರ್ಹ ಅಂತೇಳಿ ನಿರಾಕರಿಸಲಿಲ್ಲ ಯಾರು ಅರ್ಹ ಅಂತೇಳಿ ಮಾತ್ರ ಹೇಳಿದ್ದಾರೆ ಅಭ್ಯರ್ಥಿ ತನ್ನಲ್ಲಿಯೇ ಸರಿ ಮಾಡಿಕೊಳ್ಳಬೇಕಾದಂಥ ಕೆಲವು ಬದಲಾವಣೆಗಳನ್ನು ಮಾತ್ರ ನಿರ್ದೇಶಿಸುತ್ತದೆ ಇದು ಈ ಶ್ಲೋಕ ಅಂದರೆ ಯಾರು ಕೂಡ ತನ್ನನ್ನು ಹಾಗೆ ಇದರಲ್ಲಿ ಈ ಶ್ಲೋಕದಲ್ಲಿ ಹೇಳಿದಾಗ ಸರಿಪಡಿಸಿಕೊಂಡ ಪಕ್ಷದಲ್ಲಿ ಇದನ್ನು ಓದಿದಾಗ ವಿಷಯ ಗ್ರಹಣವನ್ನು ಸುಲಭವಾಗಿ ಮಾಡಬಲ್ಲ ಅಂತದ್ದು ಇದರದ್ದು ಸಂಕೇತ ಋಣಾತ್ಮಕವಾಗಿ ಹೇಳಿದ್ದಾರೆ ಧನಾತ್ಮಕವಾಗಿ ಹೇಳಿದ್ದಾರೆ ಈ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳಬೇಕಿದ್ರೆ ಚೆನ್ನಾಗಿ ಮನನ ಮಾಡಿ ಅನುಷ್ಠಾನ ಮಾಡಬೇಕಿದ್ದರೆ ನಮ್ಮ ಯೋಗ್ಯತೆ ಹೇಗಿರಬೇಕು ಅಂತೇಳಿ ಹೇಳಿದ್ದಾರೆ ತಪಸ್ಸಿನಿಂದ ಪಾಪಗಳನ್ನು ಕಳ್ಕೊಂಡಂತಹ ಶಮ ಮನಸ್ ಶಾಂತಿ ಹೊಂದಿದಂತಹ ವೀತರಾಗಿಗಳಂತಹ ಮುಮುಕ್ಷಗಳು ಆಗಿರಬೇಕು ನಾವು ಮೊದಲು ಅಂತೇಳಿ ಹೇಳಿದ್ದಾರೆ ಆತ್ಮಜ್ಞಾನಕ್ಕೆ ಅಧಿಕಾರ ನಮಗೆ ಬರಬೇಕಿದ್ರೆ ಅಂಥೇಳಿ ಇದು ಒಂದನೇ ಶ್ಲೋಕದ ಅರ್ಥ ಇನ್ನು ಮುಂದಿನ ವಿಚಾರವನ್ನು ಎರಡನೇ ಶ್ಲೋಕವನ್ನು ಮೋಕ್ಷಕ್ಕೆ ಸಾಧನ ಅಂತೇಳಿ ಮುಂದೆ ಬರ್ತದೆ ಅದು ಈಗ ಇಲ್ಲಿ ತಪಸ್ಸುಗಳಿಂದ ಅಂತ ಹೇಳಿದರೆ ತಪಸ್ಸು ಬೇರೆ ಬೇರೆ ವಿಧವಾಗಿ ಹೇಳಿದೆ ನಾವು ಈಗಾಗಲೇ ಈ ಒಂದನೇ ಶ್ಲೋಕದಲ್ಲಿ ಭಗವದ್ಗೀತೆಯ ಮುದ್ದಲ್ಲಿ ಹೇಳಿರ್ತಕ್ಕಂಥ ಶಾರೀರಿಕ ವಾಚಿಕ ಮಾನಸಿಕ ತಪಸ್ಸುಗಳು ಶಾರೀರಂ ತಪ ಉಚ್ಚತೆ ವಾಚಿಕಮ ಆಮೇಲೆ ಮಾನಸಿಕ ತಪಸ್ಸು ಬೇರೆ ಬೇರೆ ಇದೆ ಇವುಗಳಿಂದ ಚಿತ್ತಶುದ್ಧಿಯಾಗಿ ವಿವೇಕ ಉಂಟಾಗಿ ಶಾಂತಿ ವಿರಕ್ತಿ ಮೋಕ್ಷತೆ ಇವುಗಳು ಬಂದು ಅಧಿಕಾರವನ್ನು ಹೊಂದಿದವರಿಗೆ ವಿಚಾರದಿಂದ ಜ್ಞಾನ ಉಂಟಾಗ್ತದೆ ಆತ್ಮವಿಚಾರದಿಂದ ಅಂಥೇಳಿ ಹೀಗೆ ಇದು ಅವತರಣಿಕೆಯ ಶ್ಲೋಕ ಮೊದಲನೇ ಶ್ಲೋಕ ಮುಂದೆ ನಾವು ಮುಂದಿನದನ್ನು ಮುಂದಿನ ದಿವಸ ನೋಡೋಣ ಹರೇರಾಮ ಭಗವದರ್ಪಿತಮಸ್ತ ಓಂ ತತ್ಸತ್